ಓರುಭ್ಯೋ ನಮಃ ಹರಿಹಿ ಹಿ ಓ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುಣಚ ಶಿವಪುರಾಣದಲ್ಲಿ ವಿದ್ಯೇಶ್ವರ ಸಮಿತಿ ಆದಬಳಿಕ ಬಳಿಕ ಎರಡನೇದಾದ ರುದ್ರ ಸಂಹಿತೆ ಅದರಲ್ಲಿ ಸೃಷ್ಟಿಖಂಡದಲ್ಲಿ ಆರನೇ ಅಧ್ಯಾಯವನ್ನು ನಾವು ನೋಡ್ತಾ ಇದ್ದೇವೆ ಅದರಲ್ಲಿ ವಿಷ್ಣುವಿನ ಉತ್ಪತ್ತಿ ಅಥವಾ ವಿಷ್ಣುವಿನ ಆವಿರ್ಭಾವ ಪರಬ್ರಹ್ಮನಿಂದ ಅಥವಾ ಸದಾಶಿವನಿಂದ ಆಯಿತು ಆ ವಿಷ್ಣುವಿನ ಆಯುರ್ಭವ ಆದಾಗ ಅವನು ಪ್ರಶ್ನಿಸ್ತಾನೆ ಅಂದರೆ ಸರ್ವಾಂಗ ಸುಂದರನಾದಂತಹ ತ್ರಿಲೋಕ ಸುಂದರನಾದಂತಹ ವಿಷ್ಣು ಎಲ್ಲ ಕಡೆಯಲ್ಲಿ ವ್ಯಾಪಿಸಿರೋ ಕಾರಣ ನಿನಗೆ ವಿಷ್ಣು ಅಂತೇಳಿ ಹೆಸರಾಗಲಿ ಹಾಗೆ ಭಕ್ತರಿಗೆ ಬೇರೆ ಬೇರೆ ರೀತಿಯ ಫಲಗಳನ್ನು ಕೊಡತಕ್ಕಂಥ ನಾನಾ ವಿಧವಾದ ಹೆಸರುಗಳು ನಿನಗೆ ಅಂಥೇಳಿ ಪರಬ್ರಹ್ಮ ಅಥವಾ ಶಿವ ಸದಾಶಿವ ಅವನು ವರ ಅನುಗ್ರಹ ಮಾಡ್ತಾನೆ ಅಂದರೆ ಇದು ಯಾಕೆ ಅಂತೇಳಿ ಹೇಳಿದರೆ ಶಿವ ಮತ್ತು ಶಕ್ತಿಯರು ಮುಕ್ತ ನಗರಿಯ ಅಂತ ಕಾಶಿಯಲ್ಲಿ ಸದಾ ಸುತ್ತಾಡ್ತಾ ವಿಹರಿಸಲಾಯ ವಿಹರಿಸ್ತಾ ಇರುವುದಕ್ಕೆ ಬೇಕಾಗಿ ಲೋಕವ್ಯವಹಾರದ ಎಲ್ಲ ಸಾಮರ್ಥ್ಯವನ್ನು ಪಡೆದಿರತಕ್ಕಂಥ ಸೃಷ್ಟಿ ಸ್ಥಿತಿ ಲಯಗಳನ್ನು ಎಲ್ಲವನ್ನು ಮಾಡತಕ್ಕಂಥ ಸಾಮರ್ಥ್ಯವಿರುವ ತ್ರಿಲೋಕ ಸುಂದರತಾನ ಆದ ಒಂದು ಶಕ್ತಿಯನ್ನು ಒಬ್ಬನನ್ನು ಸೃಷ್ಟಿಸಬೇಕು ಅಂತೇಳಿ ಸಂಕಲ್ಪ ಮಾಡಿದರು ಹಾಗಾಗಿ ಶಿವನಂತೆಯೇ ಸಾಮರ್ಥ್ಯವುಳ್ಳಂತಹ ಇನ್ನೊಬ್ಬನನ್ನು ಸೃಷ್ಟಿ ಮಾಡಿದರು ಅವನಿ ವಿಷ್ಣು ಹಾಗಾಗಿ ಇಲ್ಲಿ ಭೇದ ಇಲ್ಲ ತಂದೆ ಮಗ ಇದ್ದ ಹಾಗೆ ತಂದೆಗೂ ಮಗನಿಗೂ ಹೇಗೆ ಕೆಲವು ಸಲ ಉದಾಹರಣೆಗೆ ಕೃಷ್ಣ ಮತ್ತು ಕೃಷ್ಣನ ತಂದೆಯಾದ ವಸುದೇವ ಅಥವಾ ರಾಮ ಮತ್ತು ರಾಮನ ತಂದೆಯಾದ ದಶರಥ ನಾವು ಯಾವ ಅವತಾರ ಪುರುಷರಲ್ಲಿ ನೋಡ್ತೇವೆ ಅವರ ತಂದೆಗಿಂತ ಮಗ ಶ್ರೇಷ್ಠ ಅಥವಾ ಮಗನಿಗಿಂತ ತಂದೆ ಶ್ರೇಷ್ಠ ಈ ರೀತಿಯಾದ ಭೇದ ಭಾವ ಇಲ್ಲ ಅಲ್ಲಿ ಅಲ್ಲಿ ಅವತಾರ ಪುರುಷರು ನಿಜವಾಗಿ ನಾವು ಪೂಜಿಸ್ತಕ್ಕಂಥವ್ರು ಆದರೆ ಅವರ ತಂದೆಯಂದಿರನ್ನು ಅಲ್ಲಿ ನಾವು ಪೂಜಿಸ್ತಾ ಇಲ್ಲ ಆದರೆ ಇಲ್ಲಿ ಹಾಗಲ್ಲ ಇಲ್ಲಿ ನಾವು ಎರಡೂ ಅಭೇದ ಅಂತೇಳಿ ಹೇಳಬೋ ತಿಳಿಯಬೇಕಂತ ಒಂದು ಸನ್ನಿವೇಶ ಅಂದರೆ ಇಲ್ಲಿ ಭಗವಂತನಿಂದ ಭಗವಂತನ ಇನ್ನೊಂದು ರೂಪದ ಆವಿರ್ಭಾವ ಆದದ್ದು ಹಾಗಾಗಿ ಇಲ್ಲಿ ಯಾವುದೇ ಭೇದ ಯಾವುದೇ ತರತಮ ಇಲ್ಲ ಮೇಲು ಇಲ್ಲ ಎಲ್ಲ ಸಮಾನವಾದಂತಹ ಶಕ್ತಿ ಸಾಮರ್ಥ್ಯಗಳು ಉಳತಕ್ಕಂತಹ ಇರತಕ್ಕಂಥ ತನ್ನಂತೆಯೇ ಇರತಕ್ಕಂಥ ಇನ್ನೊಬ್ಬನ ಸೃಷ್ಟಿ ಮಾಡಿದ ಅಂತೇಳಿ ಹೇಳಿದ್ದಿಲ್ಲಿ ಅವನು ಆವಿರ್ಭಾವ ಲೋಕವನ್ನು ನೋಡಿಕೊಳ್ಳಲಿಕ್ಕೆ ತಾವು ಮುಕ್ತ ಅನ್ನೋದೇ ಸದಾ ವಿಹರಿಸ್ತಾ ಇರೋಣ ಅಂಥೇಳಿ ಶಿವಶಕ್ತಿಯರು ಧರ್ಮಂತೆ ಇರತಕ್ಕಂಥ ವಿಷ್ಣುವನ್ನು ಸೃಷ್ಟಿಸಿದರು ಅವನಿಗೆ ವಿಷ್ಣುವಂತಳು ಸರ್ವ ವ್ಯಾಪಕನಾಗಿರ್ತಕ್ಕಂತಹ ಇರುವ ಕಾರಣ ವಿಷ್ಣು ತುಳು ಹೆಸರು ಕೊಟ್ಟರು ಆಮೇಲೆ ನೀನು ತಪಸ್ಸನ್ನು ಮಾಡು ತಪಕುರು ವಿಷ್ಣು ಇದು ವ್ಯಾಪಕತ್ವಾ ನಾಮಖ್ಯಾತ ಭವಿಷ್ಯತಿ ಬಹೂನ್ಯನ್ಯಾ ನಾಮ ಭಕ್ತಸೌಖ್ಯಕರಾಣಿ ಅಂತೇಳಿ ಶಿವವುಚ ಶಿವ ಹೇಳತಕ್ಕಂಥದ್ದು ತಪಕುರು ದೃಢೋ ಭೂತ್ ಪರಮಂ ಕಾರ್ಯ ಸಾಧನ ಇತ್ಯುಕ್ತ ಶ್ವಾಸಮಾರ್ಗೇಣ ದದವು ಚ ನಿಗಮ ತತಃ ನಿಶ್ವಾಸರೂಪವಾದಂತಹ ವೇದವನ್ನು ಉಪದೇಶಿಸಿ ತಪಸ್ಸನ್ನು ಆಚರಿಸುವಂಥೇಳಿ ವಿಷ್ಣುವಿಗೆ ಉಪದೇಶ ಮಾಡ್ತಾನೆ ಪರಶಿವನ ಅಥವಾ ಪರಬ್ರಹ್ಮ ನಿಶ್ವಾಸರೂಪವಾದ ವೇದಗಳನ್ನು ಉಸಿರಿನ ಮೂಲಕ ಉಸಿರಿಸ್ತಾನೆ ವಿಷ್ಣುವಿಗೆ ಉಸಿರ್ತಾನೆ ಅಂದರೆ ಹೇಳ್ತಾನೆ ಈಗ ನೋಡಿ ನಾವು ಮಾತಾಡುವುದಲ್ಲ ವಿಶ್ವಾಸವೇ ನೀವು ಗಮನಿಸಿರ್ಬೋದು ಮಾತಾಡುವಾಗ ಕಂಟ್ರೋಲ್ಡ್ ಎಕ್ಸ್ಪಿರೇಷನ್ ಬೇಕಾಗ್ತದೆ ವೈದ್ಯಕೀಯವಾಗಿ ವೈಜ್ಞಾನಿಕವಾಗಿ ಕೂಡ ಅಂದರೆ ಉಸಿರನ್ನು ಒಳಕ್ಕೆ ತಗೊಂಡು ಉಸಿರನ್ನು ಬಿಡುವಾಗ ಹದವರಿತು ನಿಧಾನವಾಗಿ ಧ್ವನಿ ಮೂಲಕ ಶ್ವಾಸನಾಳದಲ್ಲಿರ್ತಕ್ಕಂಥ ಧ್ವನಿಪೆಟ್ಟಿಗೆ ಏನಿದೆ ಧ್ವನಿ ತಂತುಗಳು ಅದರ ಮಧ್ಯದಲ್ಲಿ ಎರಡು ಧ್ವನಿ ತಂತುಗಳು ಅದರ ಮಧ್ಯದಲ್ಲಿ ಒಂದು ಸಣ್ಣ ಗ್ಯಾಪ್ ಇರ್ತದೆ ಅಂತರ ಅದರ ಮೂಲಕ ನಿಧಾನ ಕಂಟ್ರೋಲ್ಡ್ ನಿಯಂತ್ರಿತವಾದಂತಹ ನಿಶ್ವಾಸ ಆವಾಗ ಅಲ್ಲಿ ಧ್ವನಿಯ ಉತ್ಪತ್ತಿ ಆಗತಕ್ಕಂಥದ್ದು ಎಷ್ಟು ಧ್ವನಿ ಬೇಕೋ ಆಮೇಲೆ ಬೇರೆ ಬೇರೆ ಅಕ್ಷರಗಳು ಬಾಯಿಯಲ್ಲಿ ಧ್ವನಿ ಗಂಟಲಿನಿಂದ ಹಿಡಿದು ಬಾಯಿಯ ಎಲ್ಲ ಭಾಗಗಳು ಕೂಡ ಅದರಲ್ಲಿ ಸಹಾಯ ಮಾಡ್ತದೆ ನಾಲಿಗೆಯಿಂದ ಹಿಡಿದು ಎಲ್ಲ ಬಾಯಿಯ ಭಾಗಗಳು ಬಾಯಿಯ ಒಳಗಿನ ಹಾಗಾಗಿ ಈ ಧ್ವನಿಪೆಟ್ಟಿಗೆಯಿಂದ ಉಸಿರಾಟದ ಯಾವ ಶ್ವಾಸ ಸೊಪ್ಪು ಸೊಪ್ಪು ಹೊರಗೆ ಬರ್ತಾಯಿದ್ದ ಹಾಗೆ ನಮಗೆ ಇದೆಲ್ಲ ನಮ್ಮ ಮಾತುಗಳು ಉಂಟಾಗ್ತವೆ ಅದೇ ಹಾಗಾಗಿ ಅದು ನಿಶ್ವಸಿತ ವೇದ ಅಂತೇಳಿದರೆ ಹೊರಗೆ ಉಸಿರಾಟದ ರೂಪದಲ್ಲಿ ಹೊರಗೆ ಬರ್ತಕ್ಕಂಥದ್ದು ಯಾವುದೇ ಮಾತು ಅದೇ ರೀತಿ ವೇದಗಳು ಕೂಡ ಬಂತು ಅಂದರೆ ಈಗ ನಾವು ನೋಡಿರ್ಬೋದು ಧ್ವನಿಪೆಟ್ಟಿಗೆಗೆ ತೊಂದರೆ ಆದವರಿಗೆ ಆಪ್ರೇಷನ್ ಆಗಿರ್ತಕ್ಕಂಥವ್ರಿಗೆ ಸ್ವರ ಬರುವುದಿಲ್ಲ ಅಂದರೆ ಅವರಿಗೆ ಉಸಿರಾಟ ಉಸಿರು ಇಲ್ಲಿ ಗಂಟ್ಲಲ್ಲಿ ಒಂದು ಇದು ಮಾಡಿರ್ತಾರೆ ತೂತು ಮಾಡಿರ್ತಾರೆ ಟ್ರೇಕೆ ಅಷ್ಟಮಿ ಅಂತೇಳಿ ಹೇಳ್ತಾರೆ ಬಂದು ಮಾಡಿ ಹಿಡಿದು ಅಂದರೆ ಅವ್ರಿಗೆ ಉಸಿರನ್ನು ಕಂಟ್ರೋಲ್ ಮಾಡಲಿಕ್ಕೆ ಈ ಶಬ್ದದ ಉತ್ಪತ್ತಿ ಆಗಲಿಕ್ಕೆ ಇಸೋಫೇಜಿಯಲ್ ಸ್ಪೀಚ್ ಅಂತೇಳಿ ಹೇಳ್ತಾರೆ ಅಂದರೆ ಅನ್ನನಾಳದವನ್ನು ಉಪಯೋಗಿಸಿ ಅವರು ಶಬ್ದವನ್ನು ಉತ್ಪತ್ತಿ ಮಾಡುವಂಥದ್ದು ಧ್ವನಿಪೆಟ್ಟಿ ಇಲ್ಲದವರು ಹಾಗಾಗಿ ಅದು ಭಾಳ ತ್ರಾಸದಾಯಕವಾದ್ದು ಹಾಗೆ ನಿಶ್ವಾಸದಲ್ಲಿ ಶಬ್ದ ಉತ್ಪತ್ತಿ ಆಗತಕ್ಕಂಥದ್ದು ಹೀಗೆ ಶಿವ ತನ್ನ ನಿಶ್ವಾಸದ ಮೂಲಕ ವಿಷ್ಣುವಿಗೆ ವೇದಗಳನ್ನೆಲ್ಲ ಉಸಿರಿಸ್ತಾನೆ ಹ್ಞೂ ಈಗ ಬಳಿಕ ಅದರ ನಂತರದ ಕಥೆಯನ್ನು ನೋಡೋಣ ತಥೋಚಿತ ಶಿವನ್ಮತ್ವಾ ಚಕಾರ ವಿಪುಲಂತಪ ಅಂತರ್ಧಾನಂಗತ ಶಕ್ತಿಯ ಸಲೋಕ ಸಲೋಕಃ ಬಳಿಕ ತತಃ ಅಚ್ಯುತಃ ಎಂದಿಗೂ ಅಚ್ಯುತನಾಗದೇ ಇರತಕ್ಕಂಥವು ನಾಶವಿರದೇ ಇರತಕ್ಕಂತಹ ವಿಷ್ಣುವು ಶಿವಮ್ನತ್ವಾ ಶಿವನನ್ನು ನಮಿಸಿ ಈಶ್ವರನನ್ನು ನಮಸ್ಕರಿಸಿ ಪರಬ್ರಹ್ಮನನ್ನು ನಮಿಸಿ ಮೂಲಶಕ್ತಿಯನ್ನು ನಮಿಸಿ ಯಾಕಂತ ಹೇಳಿದರೆ ನಾವು ನೋಡಿರ್ಬೋದು ಲಕ್ಷ್ಮಿಯಾಗಲಿ ಪಾರ್ವತಿ ಆಗಲಿ ಪ್ರಶ್ನಿಸುವಂಥದ್ದು ನೀವೇ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ಆದ ದೇವರು ನೀವು ಮತ್ತೆ ಯಾರನ್ನು ಧ್ಯಾನಿಸ್ತಾ ಇರ್ತೀರಿ ಯಾವಾಗಲೂ ಧ್ಯಾನಮಗ್ನಾಗಿರ್ತಾ ಇರ್ತೀರಲ್ಲ ಸದಾ ಅದು ಯಾರ ಬಗ್ಗೆ ಅಂತೇಳಿ ಪ್ರಶ್ನೆ ಕೇಳ್ತಾರೆ ಕೆಲವಾರು ಕಥೆಗಳಲ್ಲಿ ನಾವು ಕಂಡಿದ್ದೇವೆ ಹಾಂ ವಿಷ್ಣು ಇರ್ಬೋದು ಈಶ್ವರ ಅಥವಾ ಶಿವಶಂಕರ ಇರ್ಬೋದು ಅಂದರೆ ಅವರು ತಪೋನಿಷ್ಠರಾಗಿರ್ತಕ್ಕಂಥದ್ದು ಆ ಆತ್ಮವಸ್ತುವಿನ ಮೇಲೆ ಪರಮಾತ್ಮ ವಸ್ತುವಿನ ಮೇಲೆ ಪರಬ್ರಹ್ಮ ವಸ್ತುವಿನ ಬಗ್ಗೆ ಪರವಸ್ತುವಿನ ಬಗ್ಗೆ ಅದ್ವಿತೀಯ ವಸ್ತುವಿನ ಬಗ್ಗೆ ಧ್ಯಾನ ನಿರತರಾಗಿರ್ತಕ್ಕಂಥದ್ದು ಹಾಗೇ ಈಗ ವಿಷ್ಣು ಕೂಡ ತಪಸ್ಸು ಮಾಡುವುದು ಅಂತ ಹೇಳಿದರೆ ಆ ಮೂಲ ಪರಬ್ರಹ್ಮ ವಸ್ತು ಅಥವಾ ಪರಮಾತ್ಮ ವಸ್ತು ಭಗವಂತ ಅಥವಾ ಆತ್ಮವಸ್ತು ಆತ್ಮಧ್ಯಾನ ಬ್ರಹ್ಮಧ್ಯಾನ ಅದನ್ನು ಮಾಡತಕ್ಕಂಥದ್ದು ಅದೇ ತಪಸ್ಸು ತಥೋ ಅಚ್ಯುತಃ ತಥ ಅಚ್ಯುತ ಬಳಿಕ ಈ ವಿಷ್ಣುವು ಅಚ್ಯುತ ನಾಶನಾಗಿ ನಾಶರಹಿತನಾಗಿರ್ತಕ್ಕಂಥ ಅಚ್ಯುತ ಚ್ಯುತಿ ಇಲ್ಲದಂತಹ ಅಚ್ಯುತನು ಶಿವನನ್ನು ನಮಿಸಿ ತಥೋಚ್ಯುತ ಶಿವನತ್ವಾ ಚಕಾರ ವಿಪುಲಂತಪ ಚಕಾರ ಅಂದರೆ ಮಾಡಿದ ಆಚರಿಸಿದ ವಿಪುಲಂತಪ ಬಹುದೊಡ್ಡ ತಪಸ್ಸನ್ನು ಮಾಡಿದ ವಿಪುಲವಾದ ತಪಸ್ಸನ್ನು ಮಾಡಿದ ತಪನ ಅಂದರೆ ಅಲ್ಲಿ ಹೀಟ್ ಕಾಯುವಿಕೆ ಹ್ಞೂ ಬಿಸಿಯಾಗುವಿಕೆ ತಪತಿ ತಪಾತಿ ಸೂರ್ಯನಿಗೆ ಹೇಳ್ತಾರೆ ತಪಿಸುತ್ತಾನೆ ಅಂಥೇಳಿ ಅಂದರೆ ಅಲ್ಲಿ ಬಿಸಿ ಆಗುವಂಥದ್ದು ಇನ್ನೊಂದು ಇಲ್ಲಿ ತಪಸ್ಸು ಅಂತ ಹೇಳಿದರೆ ಇಲ್ಲಿ ಅಂದರೆ ಇದು ನಾವು ತಪ ಎನ್ನುತಕ್ಕಂಥ ಧಾತು ತಪ್ ಧಾತುವಿಗೆ ತಪ ದಾಹೆ ಐಶ್ವರ್ಯೆ ಸಂತಾಪೆ ಅಂಥೇಳಿ ಮೂರು ರೀತಿಯ ಅರ್ಥವನ್ನು ನಾವು ಕಾಣ್ತೇವೆ ತಪನ ಅಂತೇಳಿ ದಾಹ ಸುಡುವಂಥದ್ದು ಹ್ಞೂ ದಹನ ಗುಣ ಮತ್ತು ಐಶ್ವರ್ಯ ಹ್ಞೂ ತಪಸ್ಸು ಐಶ್ವರ್ಯ ಅಂಥೇಳಿ ಈಶ್ವರತ್ವ ಒಡೆತನಕ್ಕೆ ಕಾರಣವಾಗಿರ್ತಕ್ಕಂಥದ್ದು ತಪಸ್ಸಿನಿಂದ ಈಶ್ವರತ್ವ ಬರ್ತದೆ ಆಮೇಲೆ ತಪ ಸಂತಾಪ ಅಂದರೆ ಸಂತಾಪ ದುಃಖ ಕಾಯ ಕಾಯಕ್ಲೇಶವನ್ನು ಉಂಟು ಮಾಡತಕ್ಕಂಥದ್ದು ಅಂದರೆ ತಪಸ್ಸಿಗೆ ನೋಡಿ ಯಾವ್ಯಾವ ರೀತಿಯ ಅರ್ಥಗಳಿವೆ ಅಂತ ಹೇಳಿದರೆ ವೈದಕ್ಲೇಶ ಜನಕೇ ಅಂತೇಳಿ ಹೇಳ್ತಾರೆ ಅಂದರೆ ವಿಧಿ ವಿಧಿಯಿಂದ ವಿ ನಮಗೆ ಕೊಡಲ್ಪಟ್ಟಂತಹ ಅಂದರೆ ನಮ್ಮ ಕರ್ಮ ಫಲಾನುಸಾರವಾಗಿ ಕೊಡತಕ್ಕಂತಹ ದುಃಖ ಸಂತಾಪ ಇದು ಕೂಡ ತಪಸ್ಸು ಅಂತೇಳಿ ತಪಸ್ಸು ಅಂತೇಳಿದರೆ ಅಲ್ಲಿ ತಪ್ತನು ಸಂತಪ್ತನಾದ ಅತ್ಯಂತ ದುಃಖಿತನಾದ ಎನ್ನತಕ್ಕಂಥ ಅರ್ಥ ಬರ್ತದೆ ಹ್ಞೂ ಯಾವುದರಿಂದಾಗಿ ಅವನ ಕರ್ಮಫಲದಿಂದಾಗಿ ಯಾವುದೋ ಫಲದಿಂದಾಗಿ ಅವನು ಅನುಭವಿಸ್ತಾ ಇರ್ತಕ್ಕಂಥ ಸಂತಾಪ ಹ್ಞೂ ಸಂತಾಪ ಅಂತ ಹೇಳಿದ ನೋಡಿ ಅಲ್ಲಿ ಕೂಡ ಅಲ್ಲಿ ದುಃಖ ಅಂತೇಳಿ ಬರ್ತದೆ ಅಂದರೆ ಬೆಂಕಿ ಅಂತ ಸುಡ್ತಾ ಇರ್ತಕ್ಕಂಥ ಬೆಂಕಿಯಿಂದ ಹೇಗೆ ನಮಗೆ ನೋವು ಆಗ್ತದೋ ಅದೇ ರೀತಿ ಬೆಂಕಿಯಲ್ಲಿ ಉರಿದಷ್ಟೇ ದುಃಖವನ್ನು ಉಂಟು ಅದು ತಾಪ ಅಂಥೇಳಿ ಹಾಗೆ ತಪಸ್ಸು ಅಂದರೆ ಅಷ್ಟು ಕಠಿಣವಾದದ್ದು ಅಂಥೇಳಿ ಅತ್ಯಂತ ಕಠಿಣವಾದದ್ದು ಅಂತ ಹೇಳುವಂತಹ ಅರ್ಥ ಇಲ್ಲಿ ಬರ್ತದೆ ಹಾಗಾಗಿ ಇದು ತಪಸ್ಸು ಅಂಥೇಳಿ ಅಂತಹ ತಪಸ್ಸನ್ನು ವಿಪುಲವಾದ ತಪಸ್ಸನ್ನುಕ್ಕಿಂತ ಶರೀರ ವಾಂಗನ ಶರೀರ ಇಂದ್ರಿಯಗಳಿಗೆ ಎಲ್ಲದಕ್ಕೂ ಅತ್ಯಂತ ಕ್ಲೇಶ ತರವಾದಂಥದ್ದು ಅದು ತಪಸ್ಸು ಉದಾಹರಣೆಗೆ ತಪಸ್ಸಿನಿಂದ ಶರೀರಕ್ಕೆ ತುಂಬ ಆಯಾಸವಾಗ್ತದೆ ಈಗ ತಪಸ್ಸು ಅಂತ ಹೇಳಿದರೆ ಅತ್ಯಂತ ಕಠಿಣವಾಗಿ ಶರೀರದ ವ್ರತ ನಿಯಮೋಪವಾಸಾದಿಗಳಿಂದ ಕೂಡಿರ್ತದೆ ತಪಸ್ಸು ಅಂತೇಳಿ ಹೇಳಿದರೆ ನಿರಾಹಾರವಾಗಿರ್ತಾರೆ ಕೆಲವು ನಿರ್ಜಲ ಉಪವಾಸ ನಿರಾಹಾರ ಉಪವಾಸ ಅಥವಾ ಅತ್ಯಂತ ಕರಡು ವ್ರತಗಳಿಂದ ಕೂಡಿರುತ್ತದೆ ತಪಸ್ಸು ಅಂತೇಳಿ ವ್ರತ ನಿಷ್ಠೆಗಳು ಹಾಗಾಗಿ ಅದಕ್ಕೆ ತಪಸ್ಸು ಅಂತೇಳಿ ಹೆಸರು ಹಾಗೆ ಅಂತಹ ಬಹುದೊಡ್ಡ ಕಠಿಣವಾದ ತಪಸ್ಸನ್ನು ಆಚರಿಸ್ತಾನೆ ವಿಷ್ಣು ಶಿವನನ್ನು ನಮಿಸಿ ಅಚ್ಯುತ ಚಕಾರ ವಿಪುಲಂ ತಪ ಅಂತರ್ಧಾನಂಗತ ಶಕ್ತಿಯ ಸಲೋಕಃ ಪರಮೇಶ್ವರ ಹೋ ಈಗ ಶಿವನನ್ನು ನಂಬಿಸಿ ತಪಸ್ಸಿಗೆ ಹೊರಟಾಗ ಆ ಪರಮೇಶ್ವರ ಜ್ಯೋತಿರ್ಮಯನಾಗಿ ಪ್ರಕಾಶಿಸ್ತಾ ಇರತಕ್ಕಂತಹ ಪರಮೇಶ್ವರ ಶಕ್ತಿಯೊಡನೆ ಶಕ್ತಿಯ ಸಹ ಅಲ್ಲಿಯೇ ಅಂತರ್ಧಾನವನ್ನು ಹೊಂದಿದೆ ಅಂತರ್ಧಾನಂಗತ ದಿವ್ಯಂ ್ಸಹಸ್ರಂ ವರ್ಷಿ ಚ ತಪ್ಪ್ಯುತ ಸಪ್ ನ ಸ್ವಾಭಿಲಶಿತಂ ಸ್ವಾಭಿಲಷಿತ ಶಂಭು ದರ್ಶನ ಎಲ್ಲ ಇಷ್ಟಾರ್ಥಗಳನ್ನು ಕೊಡತಕ್ಕಂತಹ ಸರ್ವ ಸ್ವಾಭಿಲಷಿತ ತಾನು ಎಲ್ಲ ಇಷ್ಟಾರ್ಥಗಳನ್ನು ಕೊಡತಕ್ಕಂತಹ ಶಂಭು ಶಿವನ ದರ್ಶನವನ್ನು ನ ಪಡೆಯಲಿಲ್ಲ ಹೇಗೆ ದಿವ್ಯಂ ದ್ವಾದಶ ಸಹಸ್ರಂ ವರ್ಷ ಹನ್ನೆರಡು ಸಹಸ್ರ ದೇವ ವರ್ಷಗಳ ದಿವ್ಯವರ್ಷಗಳ ಕಾಲ ಹನ್ನೆರಡು ಸಾವಿರ ದಿವ್ಯವರ್ಷಗಳ ಕಾಲ ತಪ್ಪುವ ಅಪಿಚ್ಛ ಅಚ್ಯುತ ಆ ಅಚ್ಯುತನು ವಿಷ್ಣುವು ಅಷ್ಟು ದಿವ್ಯ ಹನ್ನೆರಡು ಸಾವಿರ ದಿವ್ಯವರ್ಷಗಳ ಕಾಲ ತಪ್ಪಿಸಿದರೂ ಕೂಡ ತಪ ತಪಸ್ ಕೂಡ ಆಚರಿಸಿದರೂ ಕೂಡ ತನ್ನ ಇಷ್ಟಾರ್ಥಿಗಳನ್ನು ಕೊಡತಕ್ಕಂತಹ ಶಂಭುವಿನ ದರ್ಶನವನ್ನು ಪಡೀಲಿಲ್ಲ ಶಿವನ ದರ್ಶನವನ್ನು ಪಡೆಯಲಿಲ್ಲ ದಿವ್ಯ ವರ್ಷ ಅಂಥೇಳಿದರೆ ತಮಗೆಲ್ಲ ಗೊತ್ತು ಮುನ್ನೂರ ಅರುವತ್ತು ವರ್ಷ ಮಾನವ ವರ್ಷಕ್ಕೆ ಒಂದು ದಿವ್ಯ ವರ್ಷ ಆಗ್ತದೆ ಮುನ್ನೂರ ಮಾನವ ವರ್ಷಕ್ಕೆ ನಮ್ಮ ಯಾವ ಒಂದು ವರ್ಷ ಇದೆಯಲ್ಲ ಅಂಥದ್ದು ಮುನ್ನೂರ ವರ್ಷ ಆಗುವಾಗ ದೇವತೆಗಳದ್ದು ಒಂದು ವರ್ಷ ಆಗ್ತದೆ ಯಾಕೆ ಯಾಕಂದರೆ ನಮ್ಮ ಒಂದು ವರ್ಷ ಅಂದರೆ ದೇವತೆಗಳಿಗೆ ಒಂದು ದಿನ ದೇವತೆಗಳಿಗೆ ನಮ್ಮ ದಕ್ಷಿಣಾಯಣ ರಾತ್ರಿ ಆದರೆ ಉತ್ತರಾಯಣ ಹಗಲು ಆರಾರು ತಿಂಗಳು ಹಾಗೆ ನಮ್ಮ ಒಂದು ವರ್ಷ ಅಂತೇಳಿ ಹೇಳಿದರೆ ದೇವತೆಗಳಿಗೆ ಒಂದು ದಿನ ಹಾಗಾಗಿ ಅಂತಹ ದಿನಗಳು ಮುನ್ನೂರ ಅರವತ್ತು ಆಗುವಾಗ ಒಂದು ವರ್ಷ ಆಗ್ತದೆ ಅಂದರೆ ನಮ್ಮ ಮುನ್ನೂರ ವರ್ಷಗಳು ಮಾನವ ವರ್ಷಗಳಾಗುವಾಗ ದೇವತೆಗಳಿಗೆ ಒಂದು ವರ್ಷ ಆಗ್ತದೆ ಅಂತಹ ದೇವತೆಗಳ ದೇವಮಾನದಲ್ಲಿ ದೇವಮಾನದ ಹನ್ನೆರಡು ವರ್ಷ ವಿಷ್ಣು ತಪಸ್ಸು ಮಾಡಿದೆ ಹನ್ನೆರಡು ಸಾವಿರ ಗುಣಿಸು ಮುನ್ನೂರ ಅರವತ್ತು ಅಷ್ಟು ವರ್ಷ ಆಗ್ತದೆ ಮನುಷ್ಯ ವರ್ಷದಲ್ಲಿ ಮಾನವ ವರ್ಷದ ಮಾನವ ಮಾನದ ವರ್ಷ ದೇವಮಾನದ ವರ್ಷಕ್ಕೆ ಮುನ್ನೂರ ಅರವತ್ತರಿಂದ ಗುಣಿಸಿದರೆ ಬರುವಂಥ ಉತ್ತರ ಅದು ಮಾನವ ಲೆಕ್ಕಾಚಾರದ ವರ್ಷ ಹೀಗೆ ದಿವ್ಯ ಸಹಸ್ರ ವರ್ಷ ಅಂದರೆ ದಿವ್ಯ ಹನ್ನೆರಡು ದಿವ್ಯ ವರ್ಷ ತಪಸ್ಸನ್ನು ಆಚರಿಸಿದ ವಿಷ್ಣು ಆದರೂ ಕೂಡ ಶಿವನ ದರ್ಶನ ಆಗಲಿಲ್ಲ ತದ ಸಂಶಯ ಮಾಪನ್ನಶ್ಚಿ ಹೃದಯ ಸಾಧರಂ ಮಯ ಅದ್ಯ ಕಂ ಇತಿ ವಿಷ್ಣು ಶಿವಂ ಸ್ಮರನ್ ಈಗ ಸಂಶಯ ಬಂತಂತೆ ಏನು ಮಾಡೋದು ವಿಷ್ಣು ಮನಸ್ಸಿನಲ್ಲಿ ಸಂಶಯವನ್ನು ಚಿಂತೆಯನ್ನು ಕೂಡ ಹೊಂದಿ ಹೃದಯ ಮನಸ್ಸಿನಲ್ಲಿ ಸಾಧರಂ ಆದರ ಶಿವಂ ಸ್ಮರ ಶಿವನನ್ನು ಸ್ಮರಿಸುತ್ತಾ ವಿಷ್ಣು ಮಯ ಅದ್ಯ ಪ್ರಕರ್ತವ್ಯಂ ಇದೆ ನನ್ನಿಂದ ಇವತ್ತು ಇವಾಗ ಈಗ ಏನು ಮಾಡಬೇಕು ಮಾಡಲ್ಪಡಬೇಕು ಅಂಥೇಳಿ ಚಿಂತಿಸಲಿಕ್ಕೆ ಆರಂಭಿಸಿದ ಏತಸ್ಮಿನ್ನಂತರೇ ವಾಣಿ ಸಮತ್ಪನ್ನ ಶಿವತ್ ಶುಭ ತತಃ ಪುನಃ ಪ್ರಕರ್ತವ್ಯ ಸಂಶಯಸ್ಯಾಪನು ಇಷ್ಟರಲ್ಲಿಯೇ ಏತಸ್ಮಿನ್ನಂತರೇ ಈ ನಡುವೆ ಆ ಮ ಈ ಮಧ್ಯದಲ್ಲಿ ಏತಸ್ಮಿನ್ ಅಂತರೇ ಈ ನಡುವೆ ವಾಣಿ ಸಮುತ್ಪನ್ನ ಶಿವಾತ್ ಶುಭಾ ಶಿವನಿಂದ ಶುಭಕರಳಾಗಿರ್ತಕ್ಕಂತಹ ವಾಣಿಯು ಹುಟ್ಟಿದಳು ಅಂತ ಹೇಳಿದರೆ ಏನು ವಾಣಿ ಅಂದರೆ ಮಾತು ಇಲ್ಲಿ ಹೇಳಿದ್ದು ಸರಸ್ವತಿ ಹುಟ್ಟಿದ್ಲು ಅಂತೇಳಿ ಅಲ್ಲ ಶಾರದೆ ಹುಟ್ಟಿದ್ಲು ಅಂತೇಳಿ ಅಲ್ಲ ಬ್ರಹ್ಮಪತ್ನಿ ಅಂತೇಳಿ ಅಲ್ಲ ಯಾಕಂದರೆ ಇದು ಅದಕ್ಕಿಂತಲೂ ಮೊದಲಿನ ಕಾಲ ಇದು ವಿಷ್ಣು ಉತ್ಪತ್ತಿ ಕಾಲ ಇನ್ನೂ ಉಳಿದ ಆಗಲಿಲ್ಲ ಬ್ರಹ್ಮನ ಸೃಷ್ಟಿಯಲ್ಲಾಗಬೇಕಷ್ಟೇ ಆವಾಗ ಒಂದು ವಾಣಿ ಅಂದರೆ ಮಾತು ಕೇಳಿಬಂತು ಶಿವಾತ್ ಶುಭ ಶಿವನಿಂದ ಶುಭಕರವಾದ ಶುಭವಾದಂತಹ ಮಾತು ಕೇಳಿಬಂತು ತತಃ ಪುನಃ ಪ್ರಕರ್ತವ್ಯ ಸಂಶಯಸ ಅಪನುಕ್ತಯೇ ಈ ಸಂಶಯದ ನಿವಾರಣೆಗಾಗಿ ಮರಳಿ ತಪಸ್ಸನ್ನು ಆಚರಿಸಬೇಕು ಎನ್ನುತಕ್ಕಂಥ ಶುಭಕರವಾದಂಥ ಮಾತು ಶಿವನಿಂದ ಕೇಳಿಸಿತು ಅಥವಾ ತನ್ನ ಅಂತರಿಂಗ ಅಂತರಂಗದಿಂದ ತನ್ನ ಇಚ್ಛೆಯಿಂದ ಕೇಳಿಸಿತು ಅಂತೇಳಿ ತನಗೆ ಅನಿಸಿತು ಅವನಿಗೆ ಅವನ ಆತ್ಮಕ್ಕೆ ಅವನೊಳಗಿರ್ತಕ್ಕಂಥ ಪರಮಾತ್ಮನಿಂದ ಆ ರೀತಿ ಪ್ರೇರಣೆ ಬಂತು ತತಸ್ತೇನ ಚ ತೃತ್ ತಪಸ್ತಪ್ತ ಸುಧಾರುಣಂ ಬಹುಕಾಲ ತಮ್ಮ ಧ್ಯಾನ ಮಾರ್ಗಪರೆಣ ಹಿ ತ ಬಳಿಕ ತೇನ ಚ ತತ್ ಶುತ್ವ ಆ ವಿಷ್ಣುವಿನಿಂದ ಈ ಮಾತನ್ನು ಕೇಳಲ್ಪಟ್ಟು ಕೇಳಿ ತಪಸ್ತಪ್ತಂ ಸುಧಾರುಣಂ ಬಹಳ ದಾರುಣವಾದಂತಹ ಕಠಿಣವಾದಂಥ ತಪಸ್ಸು ತಪಿಸಲ್ಪಟ್ಟಿತು ಆಚರಿಸಲ್ಪಟ್ಟಿತು ಬಹುಕಾಲಂ ದೀರ್ಘಕಾಲ ತದ ಆವಾಗ ಬ್ರಹ್ಮಧ್ಯಾನ ಮಾರ್ಗ ಪರೇಣ ಹಿ ಪರಬ್ರಹ್ಮೂರ್ತಿಯಲ್ಲೇ ನೆಟ್ಟಂತಹ ಮನಸ್ಸುಳ್ಳುವನಾಗಿ ಧ್ಯಾನಿಸುತ್ತಾ ಬಹಳ ಕಾಲ ಘೋರವಾದ ತಪಸ್ಸನ್ನು ಆಚರಿಸಿದ ವಿಷ್ಣು ತತಸ್ ಪುರುಷೋ ವಿಷ್ಣು ಪ್ರಬುದ್ಧೋ ಧ್ಯಾನ ಧ್ಯಾನರ್ಗತಃ ಸುಪ್ರೀತೋ ವಿಸ್ಮಯಂ ಪ್ರಾಪ್ತ ಕಂ ಯತ್ಮಹೋ ಇತಿ ಆಮೇಲೆ ತ ಸಹ ಪುರುಷ ವಿಷ್ಣು ಆ ಪ್ರ ಶಿವನಿಂದ ಸೃಷ್ಟಿಸಲ್ಪಟ್ಟಂತಹ ಪರಮಪುರುಷನಾದ ವಿಷ್ಣುವು ಪ್ರಬುಧ ಶಿವನಿಂದ ಅಂತ ಹೇಳಿದರೆ ಯಾರು ತಪ್ಪು ತಿಳಿದಿರಬಾರ್ದು ದಯವಿಟ್ಟು ಶೈವರು ವೈಷ್ಣವರು ಇಲ್ಲಿ ಪರಬ್ರಹ್ಮನಿಂದ ಸೃಜಿಸಲ್ಪಟ್ಟ ಅಂತೇಳಿ ಅರ್ಥ ಆ ನಿರಾಕಾರದಿಂದ ಸಾಕಾರಮೂರ್ತಿಯನ್ನು ಹೊಂದಿದಂತಹ ಹ್ಞೂ ಈ ಒಂದು ಈ ವಿಷ್ಣುವು ಧ್ಯಾನದಿಂದ ಎಚ್ಚೆತ್ತು ಪ್ರಬುದ್ಧ ಧ್ಯಾನಮಾರ್ಗತಃ ದಾ ಧ್ಯಾನದಿಂದ ಪ್ರಬುದ್ಧನಾಗಿ ಜಾಗೃತನಾಗಿ ಸುಪ್ರೀತ ವಿಸ್ಮಯಂ ಪ್ರಾಪ್ತ ಪ್ರಸನ್ನವಾದ ಮನಸ್ಸುಳ್ಳವನಾಗಿ ಹಾಗೂ ಆಶ್ಚರ್ಯವನ್ನು ಹೊಂದಿ ವಿಸ್ಮಯವನ್ನು ಹೊಂದಿ ಕಿಂ ಯತ್ ತತ್ವ ಅಹೋ ಇ ಆ ತತ್ವ ಎನ್ನು ಅಂತೇಳಿ ಆಶ್ಚರ್ಯವನ್ನು ಹೊಂದುತ್ತಾನೆ ಅಬ್ಬಾ ಎಂತಹ ತತ್ವ ಅದು ಅಂಥೇಳಿ ನೋಡಿ ಮೊದಲು ಸಂಶಯವನ್ನು ಹೊಂದಿದ್ದ ನಿವಾರಣೆಗಾಗಿ ಮತ್ತೆ ತಪಸ್ಸು ಮಾಡಿದ ಈಗ ಆಶ್ಚರ್ಯವನ್ನು ಹೊಂದುತ್ತಾನೆ ಅಂದರೆ ಆಶ್ಚರ್ಯವದ್ ಪಶ್ಯತಿ ಕಶ್ಚಿದೇನ ಆಶ್ಚರ್ಯವದ್ ತಥೈವ ಚಾನ ಅಂತೇಳಿ ಭಗವ್ಗೀತೆಯಲ್ಲಿ ಕೂಡ ಕೃಷ್ಣ ಹೇಳ್ತಾನೆ ಅಂದರೆ ಯೋಗಿಗಳು ಕಲವರು ಆಶ್ಚರ್ಯವೋ ಎಂಬಂತೆ ನೋಡ್ತಾರೆ ಈ ಭಗವಂತನ ರೂಪವನ್ನು ವಿಶ್ವರೂಪವನ್ನು ಆಶ್ಚರ್ಯವತ್ ವದತಿ ತಥಗಿವಾನ್ಯ ಹಾಗೆ ಆಶ್ಚರ್ಯವೋ ಎಂಬಂತೆ ಆ ಭಗವತ್ ತತ್ವವನ್ನು ಪರಮಾತ್ಮ ತತ್ವವನ್ನು ಹೇಳ್ತಾರೆ ಅಚ್ಚರಿಯಿಂದ ಹಾಗೆ ಇಲ್ಲಿ ವಿಷ್ಣುವಿಗೆ ಆಶ್ಚರ್ಯವಾಯಿತು ವಿಸ್ಮಯವನ್ನು ಹೊಂದಿದ ವಿಸ್ಮಯ ಅಂತೇಳಿ ಹೇಳಿದರೆ ವಿಮಿ ಅಲ್ಲಿ ಸ್ಮಿ ಅನ್ನತಕ್ಕಂಥ ಧಾತುವಿಂದ ಬಂದದ್ದು ವಿಶೇಷವಾದ ಸ್ಮಿ ಅಂದರೆ ಈಶದ್ದಹಸನೇ ಸ್ಮಿ ಈಶದ್ದಸನೇ ಧಾತು ಅಂದರೆ ಈಶತ್ ಅಂದರೆ ತತ್ಕ್ಷಣ ಆ ಕ್ಷಣದಲ್ಲಿಯೇ ನಗತಕ್ಕಂಥದ್ದು ನಗುದು ಅಂದರೆ ಅಲ್ಲಿ ಆಶ್ಚರ್ಯವನ್ನು ಹೊಂದುವಂಥದ್ದು ಹಬ್ಬ ಅಂತೇಳಿ ಹ್ಞೂ ಈಶದ್ದಸನಿ ಅನ್ನತಕ್ಕಂಥ ಹಾಗಾಗಿ ವಿಶೇಷವಾಗಿ ಆಶ್ಚರ್ಯವನ್ನು ಹೊಂದುವಂಥದ್ದು ವಿಸ್ಮಯ ಅಂತೇಳಿ ಹೇಳಿದರೆ ಹಾಗೆ ಹಾಗೆ ವಿಸ್ಮಯವನ್ನು ಹೊಂದಿದ ಆಗ ಪರಿಶ್ರಮವತಸ ವಿಷ್ಣೋ ಸ್ವಾಂಗೇಭ್ಯ ಇವಚ ಜಲಧಾರಾಹಿ ಸಂವಿಧಾ ಶಿವಮಾಯೆಯ ಅಂದರೆ ಈ ಪರತತ್ವ ಎಂಥದ್ದಪ್ಪ ಅಂತೇಳಿ ಅತ್ಯಂತ ಆಶ್ಚರ್ಯವನ್ನು ಹೊಂದುತ್ತಾನೆ ಹಿಂದೆ ಸಂಶಯವನ್ನು ಹೊಂದಿದವ ಈಗ ಸಂಶಯವನ್ನು ಕಳೆದುಕೊಂಡು ಪರತತ್ವದ ಬಗ್ಗೆ ಅಚ್ಚರಿಯನ್ನು ಹೊ ವಿಸ್ಮಯವನ್ನು ಹೊಂದುತ್ತಾನೆ ಆವಾಗ ಪರಿಶ್ರಮವತಃ ಸ್ವ ಅಂಗೇಭ್ಯ ಎಷ್ಟೋ ವರ್ಷಗಳವರೆಗೆ ಈ ಬಹುಕಾಲ ಪರಿ ಪರಿಶ್ರಮಪೂರ್ವಕವಾದ ತಪಸ್ಸನ್ನು ಮಾಡಿ ಬಳಲಿ ಬೆಂಡಾಗಿ ಹೋದಂತಹ ಆ ವಿಷ್ಣುವಿನ ಅವಯವಗಳಿಂದ ಸ್ವ ಅಂಗೇಭ್ಯ ಜಲಧಾರಾಹಿ ಸಂಯಾತ ವಿವಿಧ ಶಿವಮಾಯೆಯ ಬಹು ವಿಧವಾಗಿ ನೀರು ಜಲಧಾರೆ ಧಾರಾಕಾರವಾಗಿ ಶಿವನ ಮಾಯೆಯಿಂದ ಹರಿಯತೊಡಗಿತಂತೆ ಶಿವನ ಶರೀರದ ವಿಷ್ಣುವಿನ ಶರೀರದಿಂದ ಅಭಿವ್ಯಾಪ್ತಂಚ ಸಕಲ ಶೂನ್ಯ ವ್ಯಕ್ತ ಮಹಾಮುನೆ ಬ್ರಹ್ಮೂಪ ಜಲಮಭೂತ್ ಸ್ಪರ್ಶನಾತ್ ಪಾಪನಾಶನ ನೋಡಿ ಓ ಮಹಾೇ ಮಹರ್ಷಿಯೇ ಮಹಾ ಋಷಿಯೇ ಅಂದರೆ ಮಹರ್ಷಿ ಮಹಾಂಶ್ಚಾಸೌಷಿಶ್ಚ ಮಹಾ ಋಷಿ ್ವ ಸಹಾರದ್ವಂದ್ವ ಸಾಮಸ ಅಂದರೆ ಮಹರ್ಷಿ ಅಂತೇಳಿದ್ರೆ ಹಾಗೆ ಅಥವಾ ಮಹಾಕುಡಿಸು ಋಷಿ ಮಹಾ ಮಹರ್ಷಿ ಸಂಧಿ ಆಗ್ತದೆ ಅಲ್ಲಿ ವೃದ್ಧಿಸಂತಿ ಋಷಿ ಅಂತಕ್ಕಂಥದ್ದು ಅರ್ಷ್ ಅಂತೇಳಿ ಬರ್ತದೆ ಋಕಾರಕ್ಕೆ ಅರ್ಕಾರ ಅಲ್ಲಿ ವೃದ್ಧಿ ಆಗ್ತದೆ ವೃದ್ಧಿರಾದೈಚ್ ಎಂತಕ್ಕಂಥ ಪಾಣಿನ ಸೂತ್ರದ ಪ್ರಕಾರ ಹಾಗೆ ಮಹರ್ಷಿ ಮಹಾಮುನಿ ಅಲ್ಲಿ ಮಹಾಮುನಿಯೇ ಮಹರ್ಷಿಯೇ ಯಾರಿಗೆ ಹೇಳೋದು ನಾರದನಿಗೆ ಬ್ರಹ್ಮ ಹೇಳ್ತಕ್ಕಂಥ ಕಥೆ ಇದು ಅಭಿವ್ಯಾಪ್ತ ಚ ಸಕಲಂ ಶೂನ್ಯ ಎತ್ತತ್ ಮಹಾಮುನಿ ಬ್ರಹ್ಮರೂಪಂ ಜಲಂ ಅಭೂತ್ ಸ್ಪರ್ಶನಾ ಪಾಪನಾ ಶನ ಮುಟ್ಟಿದೊಡನೆ ಪಾಪಗಳೆಲ್ಲವನ್ನೂ ಪರಿಹರಿಸ್ತಕ್ಕಂತಹ ನೀರು ಆ ನೀರಿನಿಂದ ಈ ಖಾಲಿ ಖಾಲಿಯಾಗಿದ್ದಂತಹ ಅವ್ಯಕ್ತವಾಗಿ ಖಾಲಿಯಾಗಿದ್ದಂತಹ ಆ ಪ್ರದೇಶ ಎಲ್ಲ ಜಲದಿಂದ ಅದು ಎಂತಹ ಜಲ ಮುಟ್ಟಿದೊಡನೆ ಪಾಪಗಳನ್ನು ಪರಿಹರಿಸ್ತಕ್ಕಂತಹ ನೀರು ಬ್ರಹ್ಮರೂಪವೆನಿಸಿತು ಅಂದರೆ ಆ ವಿಷ್ಣುವೆನ್ನತಕ್ಕಂತಹ ಅವನ ಶರೀರದಿಂದ ತಪಸ್ಸಿನಿಂದ ಬೆವರಿನ ರೂಪದಲ್ಲಿ ನೀರು ಹರಿವಾಗೆ ಮಾಡಿದ ಪರಬ್ರಹ್ಮ ವಸ್ತು ಶಿವ ಅದೇ ಧಾರಾಕಾರವಾಗಿ ಹರಿದು ಎಲ್ಲ ಖಾಲಿ ಜಾಗವನ್ನೆಲ್ಲ ತುಂಬಿಸಿತ್ತು ಮೊದಲು ಏನೂ ಇರಲಿಲ್ಲ ಖಾಲಿ ಇತ್ತು ಅಂತ ಹೇಳಿದ್ದೇವಲ್ಲ ಅದೆಲ್ಲ ನೀವು ನೀರಿನಿಂದ ವ್ಯಾಪ್ತವಾಯಿತು ಹಾಗಾಗಿ ನಾರಾಯಣ ಅಂಥೇಳಿ ಬಂದದ್ದು ವಿಷ್ಣುವಿಗೆ ನಾರಾಹ ಅಯನಂ ಅಂದರೆ ನೀರು ಎನ್ನತಕ್ಕಂಥ ಅರ್ಥ ಇದೆ ನೀರಿಗೆ ಆಶ್ರಯಸ್ಥಾನ ವಿಷ್ಣುವಿನ ಶರೀರದಿಂದ ಬಂದು ಸಾಗರ ಉಂಟಾಯಿತಲ್ಲ ಹಾಗಾಗಿ ನಾರಾಯಣ ಅಂಥೇಳಿ ಅದನ್ನೇ ಆಶ್ರಯವಾಗಿ ಇಟ್ಟುಕೊಂಡವನು ಅದರ ಮೇಲೆ ಮಲಗಿದ್ದಾನೆ ಅದರಲ್ಲೇ ಪೌಡಿಸಿದ್ದಾನೆ ಅಂಥೇಳಿ ಆಗ್ತದೆ ಅಥವಾ ಅದಕ್ಕೂ ಮೂಲನಾದವನು ಅದಕ್ಕೂ ಆಶ್ರಯ ಸ್ಥಾನ ನೀರಿಗೆ ವಿಷ್ಣು ಅಂತೇಳಿ ಹಾಗಾಗಿ ನಾರಾಯಣ ಅಂಥೇಳಿ ಆಯಿತು ಹೀಗೆ ಈ ಎಲ್ಲ ಪ್ರದೇಶವು ವ್ಯಾಪಿಸಲ್ಪಟ್ಟಿತ್ತು ಪವಿತ್ರವಾದಂತಹ ಪಾಪಗಳು ಪರಿಹರಿಸತಕ್ಕಂತಹ ನೀರಿನಿಂದ ತದಾ ಶ್ರಾಂತ ಪುರುಷೋ ವಿಷ್ಣುಸ್ತಸ್ಮಿಂಜಲ ಸ್ವಯಂ ಸುಶ್ವಾಪ ಪರಮ ಪ್ರೀತೋ ಬಹುಕಾಲಂ ವಿಮೋಹಿತ ನೋಡಿ ಆಗ ತದಾ ಶ್ರಾಂತ್ಚ ಪುರುಷ ಇವನಿಗೆ ಆಯಾಸ ಆಗಿತ್ತಲ್ಲ ಅತ್ಯಂತ ಶ್ರಾಂತನಾದ ಶ್ರಮದಿಂದ ಬಳಲಿ ಶ್ರಾಂತನಾದವ ತಕೊಳ್ಳುವಂತಹ ಅದಕ್ಕಿಂತ ಇನ್ನೊಂದು ಆ ಶ್ರಾಂತನಾದವನಿಗೆ ಬೇಕಾದ್ದೇನು ವಿಶ್ರಾಂತಿ ವಿಶೇಷವಾದ ಒಂದು ಬಳಲಿಕೆ ಉಳ್ಳವನಿಗೆ ಬೇಕಾದ್ದು ವಿಶ್ರಾಂತಿ ಹಾಗೆ ತತಃ ತದಾ ಶ್ರಾಂತಶ್ಚ ಪುರುಷೋ ವಿಷ್ಣು ತಸ್ನ್ ಜಲೇ ಸ್ವಯಂ ಅಂತಹ ವಿಷ್ಣು ಪರಮಪುರುಷನ ವಿಷ್ಣು ಸ್ವಯಂ ತಾನೇ ಆ ವಿಷ್ಣು ಜಲದಲ್ಲಿ ಬಹು ಬಳಲ ಬಳಲಿದವನಾಗಿ ಆ ನೀರಿನ ಮೇಲೆ ಪರಮಪ್ರೀತನಾಗಿ ಪ್ರಸನ್ನನಾಗಿ ಮೈ ಮರೆತು ಬಹುಕಾಲ ಬಹಳ ಕಾಲ ಮಾಯೆಯಿಂದ ಮೈಮರೆ ತಲ್ಲಿಯೇ ಮಲಗಿಬಿಟ್ಟಂತೆ ಆ ನೀರಿನಲ್ಲಿ ಮುಳುಗಲಿಲ್ಲ ಅವನು ಯಾಕಂದರೆ ಅವನು ದೇವರು ನಾರಾಯಣೀತಿ ನಾಮಪಿ ನೋಡಿ ಇಲ್ಲಿ ಬಂತು ಮುಂದೆ ತಸಿ ತಸೀತ್ ಶ್ರುಸಮ್ಮ ನಾನಿಂಚಿತ್ತದಾಹ್ಯಾಸೀತ್ ಪ್ರಾಕೃತ ಪುರುಷ ವಿನಾ ಆಗಲೇ ಆತನಿಗೆ ವೇದ ಪ್ರತಿಪಾದಿತವಾದಂತಹ ನಾರಾಯಣನಂಬ ಹೆಸರು ಉಂಟಾಯಿತು ನಾರಾಯಣೀತಿ ನಾಮ ಅಪಿ ತೀತ್ ಶ್ರುತಿಸಮ್ಮತ ವೇದಸಮ್ಮತವಾದ ಶ್ರುತಿ ಸಮ್ಮತವಾದ ಹೆಸರು ನಾರಾಯಣ ಅಂತೇಳಿ ಬಂದದ್ದು ಯಾಕೆ ನರನಿಂದ ಅಂದರೆ ಪುರುಷನಿಂದ ಹುಟ್ಟಿದಂತಹ ನೀರು ನಾರವೆನಿಸಿತು ನರಜ್ಜಾತಃ ನಾರ ನರಾತಾ ನಾರಾ ಅದು ನಿತ್ಯ ಬಹುವಚನ ಹಾಗೆ ನಾರವೆನಿಸಿತು ಆ ನಾರವೇ ಅಯನವಾಗಿ ಅಂದರೆ ಮಾರ್ಗವಾಗಿ ಉಳ್ಳವನು ನಾರಾಯಣ ಅಯನ ಅಂದರೆ ಪಥ ಆಶ್ರಯಸ್ಥಾನ ಅಂತೇಳಿ ಕೂಡ ಆಗ್ತದೆ ಅದಕ್ಕೂ ಮೂಲನಾಗಿದ್ದವನು ಅವನೇ ನಾರಾಯಣ ಹೀಗೆ ಆ ರೀತಿಯ ಹೆಸರು ಬಂತು ನಾನತ್ಕಿಂಚಿತ್ ತದಾ ಹಿ ಆಸೀತ್ ಪ್ರಾಕೃತ ಪುರುಷಂ ವಿನಾ ಹೀಗೆ ಶಿವನ ಶಕ್ತಿಯಿಂದ ಹುಟ್ಟಿದಂಥ ನಾರಾಯಣನ ಹೊರತು ಇನ್ಯಾವುದು ಆವಾಗ ಹಾಗಾಗಿ ಈಗ ಶಿವಪುರಾಣದಲ್ಲಿ ನಾವು ಬೇರೆಲ್ಲ ಕಡೆ ನೋಡಿದ್ದೇವೆ ಮೊದಲು ವಿಷ್ಣು ಏಕಮಾತ್ರವಾಗಿ ಜಲಶಾಯಿಯಾಗಿ ಇದ್ದ ಆ ಪ್ರಳಯ ಕಾಲದಲ್ಲಿ ಬಾಲ ಮುಕುಂದನಾಗಿ ಆಲದೆಲೆಯ ಮೇಲೆ ಮೊಪ್ಪ ಹೊಡೆಸಿದ್ದ ಅಂತೇಳಿ ಕೇಳಿದ್ದೇವೆ ಅದಕ್ಕಿಂತಲೂ ಹಿಂದಿನದನ್ನು ಇಲ್ಲಿ ಹೇಳಿದ್ದಾರೆ ಶಿವಪುರಾಣದಲ್ಲಿ ಮೂಲ ಪರಬ್ರಹ್ಮ ತತ್ವದಿಂದ ಅಥವಾ ಪರಶಿವ ಸದಾಶಿವ ಮೂಲ ಶಕ್ತಿಯಿಂದ ಹೇಗೆ ಆವಿರ್ಭಾವ ಆ ನಾರಾಯಣನ ಆವಿರ್ಭಾವ ಹೇಗಾಯಿತು ಆಮೇಲೆ ಜಲರಾಶಿ ಹೇಗೆ ಉಂಟಾಯಿತು ಇದರ ಬಗ್ಗೆ ಇಲ್ಲಿ ಹೇಳಿದ್ದಾರೆ ಏತಸ್ಮಿನ್ನಂತರೇ ಕಾಲೇ ತತ್ವ ತನಸನ್ ಮಹಾತ್ಮನಃ ತತ್ ಪ್ರಕಾರ ಶೃಣು ಪ್ರಾಜ್ಞಗದೊ ಮೇ ಮಹಾತೆ ಅಂದರೆ ವಿಶಾಲವಾದ ಬುಧಿಯುಳ್ಳ ಓ ನಾರದ ಮಹಾಪ್ರ ಮಹಮತೆ ಪ್ರಜಾ ಶೃಣು ಕೇಳು ಈ ನಡುವೆ ಎತ್ತರೆ ಕಾಳೆ ತತ್ ತಿ ಆಸನ್ ಮಹಾತ್ಮನ ಮಹಾತ್ಮದ ಪ್ರಾಕೃತಪುರುಷನ ಅಂದರೆ ನಾರಾಯಣನ ದೇಶೆಯಿಂದ ತತ್ವಾನಿ ಆಸನ್ ಇಪ್ಪತ್ನಾಲ್ಕು ತತ್ವಗಳು ಹುಟ್ಟಿದುವು ಅದರ ಕ್ರಮವನ್ನು ವಿವರಿಸ್ತೇನೆ ಹೇಳು ಅಂತೇಳಿ ಇದು ಸಾಂಖ್ಯತತ್ವ ಸಾಂಖ್ಯಶಾಸ್ತ್ರದಲ್ಲಿ ಇಪ್ಪತ್ನಾಲ್ಕು ತತ್ವಗಳ ಬಗ್ಗೆ ಹೇಳ್ತದೆ ಅದರಿಂದ ಮೀರಿದ್ದು ಅದನ್ನು ಮೀರಿದು ಇಪ್ಪತ್ತೈದನೇ ತತ್ವ ಅದೇ ಪರಮಪುರುಷ ಅಥವಾ ಆತ್ಮ ಪರಮಾತ್ಮ ಅಂತೇಳಿ ಹೇಳ್ತಕ್ಕಂಥದ್ದು ಈ ಇಪ್ಪತ್ನಾಲ್ಕು ತತ್ವಗಳು ಆ ಪರಮಪುರುಷನಿಂದ ಉಂಟಾಯಿತು ಪ್ರಾಕೃತ ಪುರುಷನಿಂದ ಅಂಥೇಳಿ ತದ ಪ್ರಕಾರುಣದು ಹೇಗೆ ಅಂತೇಳಿ ಕೇಳು ಪ್ರಕೃತೇ ಮಹಾಸೀನ್ ಮಹತಶ್ಚ ಗುಣಸ್ತ್ರಯ ಅಹಂಕಾರ ತೋ ಜಾತಸ್ತ್ರಿವಿಧೋ ಗುಣಭೇದ ತನ್ಮಾತ್ರ ತೋ ಜಾತಃ ಪಂಚಭೂತ ತದ ತಾನೀಂದ್ರಿಯ ಜ್ಞಾನಕರ್ಮ ನೋಡಿ ಪ್ರಕೃತಿ ಎಂಬ ಪ್ರಕೃತಿಯಿಂದ ಮಹತ್ ಎಂಬುದು ಹುಟ್ಟಿತು ಒಂದು ಪ್ರಕೃತಿ ಆದ್ದರಿಂದ ಮಹತ್ ಆ ಮಹತ್ನಿಂದ ಸತ್ವ ಪ್ರಕೃತಿಯ ಮಹಾನ್ ಆಸೀತ್ ಮಹತಶ್ಚ ಗುಣಸ್ತ್ರಯ ಮೂರು ಗುಣಗಳು ಆ ಮಹತ್ತಿನಿಂದ ಹ್ಞೂ ಪ್ರಕೃತಿ ಮಹತ್ತು ಮಹತ್ತ ಪ್ರಕೃತಿ ತತ್ವ ಮಹತ್ತತ್ವ ಮಹತ್ತತ್ವದಿಂದ ಸತ್ವ ರಜಸ್ತಮಸ್ ಮೂರು ಗುಣಗಳು ಐದಾಯಿತಲ್ಲಿಗೆ ಈ ಒಟ್ಟು ಪ್ರಕೃತಿ ಮಹತ್ವ ಮೂರು ಗುಣಗಳು ಐದಾಯಿತು ಈ ಗುಣತ್ರಯದಿಂದ ಕ್ರಮವಾಗಿ ಅಹಂಕಾರ ತ ಜಾತ ತ್ರಿವಿಧ ಗುಣಭೇದತಃ ಸಾತ್ವಿಕ ಅಹಂಕಾರ ರಾಜಸಹಂಕಾರ ತಾಮಸ ಅಹಂಕಾರ ಅಂತೇಳಿ ಮೂರು ಬಗೆಯಾದಂಥ ಅಹಂಕಾರಗಳು ಹುಟ್ಟಿದವು ಆ ಅಹಂಕಾರದಿಂದ ತನ್ಮಾತ್ರಾಶ್ಚ ತಥೋಜಾತಃ ಪಂಚಭೂತಾ ವೈ ತತಃ ಶಬ್ದಸ್ಪರ್ಶ ರೂಪರಸಗಂಧಗಳಿಂದ ತಕ್ಕಂತಹ ಪಂಚತನ್ಮಾತ್ರೆಗಳು ಐದು ತನ್ಮಾತ್ರೆಗಳು ಹು ಹುಟ್ಟಿದವು ಆ ಅಹಂಕಾರದಿಂದ ಶಬ್ದಸ್ಪರ್ಶ ರೂಪರಸಗಂಧಗಳು ತನ್ಮಾತ್ರೆಗಳು ಮೊದಲು ಉಂಟಾಯಿತು ಅಂತೇಳಿ ಹೇಳ್ತಾರೆ ಇಲ್ಲಿ ಆಮೇಲೆ ಆ ತನ್ಮಾತ್ರೆಗಳಿಂದ ಶಬ್ದದಿಂದ ವಾಯು ಇದು ಆಕಾಶ ಸ್ಪರ್ಶದಿಂದ ವಾಯು ರೂಪದಿಂದ ತೇಜಸ್ಸು ರಸದಿಂದ ಚಲ ಗಂಧದಿಂದ ಭೂಮಿ ಎಂಬಂತಹ ಪಂಚಭೂತಗಳು ಹುಟ್ಟಿದವು ಆಯಾಯ ತನ್ಮಾತ್ರೆಗಳಿಗೆ ಸರಿಯಾದಂಥ ಪಂಚಭೂತಗಳು ತದೈವ ತಾನೀಂದ್ರಿಯಾಣಿ ಜ್ಞಾನಕರ್ಮಮಯಾನಿ ಚ ಆದ ಶ್ರೋತ್ರ ತ್ವಕ್ ಚಕ್ಷು ಜಿಹ್ವ ಘ್ರಾಣಗಳೆಂತಕ್ಕಂತಹ ಐದು ಜ್ಞಾನೇಂದ್ರಿಯಗಳು ಹಾಗೆ ಐದು ಕರ್ಮೇಂದ್ರಿಯಗಳು ಜ್ಞಾನ ಕರ್ಮ ಮಯಾನಿಚ ಕರ್ಮೇಂದ್ರಿಯು ಯಾವುದು ವಾಕ್ ಪಾಣಿ ಪಾದ ಪಾಯು ಉಪಸ್ಥ ವಾಕ್ ಮಾತು ಪಾಣಿ ಹಸ್ತ ಕೆಲಸ ಮಾಡಲಿಕ್ಕೆ ಪಾದ ನಡೆದಾಡಲಿಕ್ಕೆ ವಾಕ್ ಪಾಣಿ ಪಾದ ಪಾಯು ಅಥವಾ ಗುದ ಗುದ್ವಾರ ಮಲವಿಸರ್ಜನಾದಿಗಳಿಗೆ ಉಪಸ್ಥ ಅಂದರೆ ಗುಹ್ಯ ಲಿಂಗ ಹೀಗೆ ಇದು ಐದು ಕರ್ಮೇಂದ್ರಿಯಗಳಾಯಿತು ಮೂತ್ರವೀರ್ಯಾದಗಳು ಹೆಸರ ಜನಿಗೆ ಹೀಗೆ ಇದು ಈ ರೀತಿಯಾಗಿ ಸೃಷ್ಟಿಯಾಯಿತು ಇಪ್ಪತ್ತ್ನಾಲ್ಕು ತತ್ವಗಳು ಅಂತೇಳಿ ಹ್ಞೂ ಪ್ರಕೃತಿ ಮಹತ್ತು ಮೂರು ಗುಣಗಳು ಸತ್ವರಜತಮ ಐದಾಯಿತು ಆಮೇಲೆ ಅಹಂಕಾರ ಸಾತ್ವಿಕ ರಾಜಸ ತಾಮಸ ಎಂಟಾಯಿತು ಅಹಂಕಾರಗಳು ಅದಾದ ಮೇಲೆ ಶಬ್ದಸ್ಪರ್ಶ ರೂಪರಸಗಂಧಗಳಿರತಕ್ಕಂತಹ ಐದು ತನ್ಮಾತ್ರೆಗಳು ಆಮೇಲೆ ಐದು ಪಂಚಭೂತಗಳು ಆಕಾಶ ವಾಯು ತೇಜಸ್ಸು ಅಥವಾ ಅಗ್ನಿ ಜಲ ಭೂಮಿ ಅಂತಕ್ಕಂಥ ಐದು ಐದು ಹತ್ತು ಅದಾಯಿತು ಹತ್ತು ಐದು ಹದಿನೈದು ಈ ಜ್ಞಾನೇಂದ್ರಿಯಗಳು ಐದು ಕರ್ಮೇಂದ್ರಿಯಗಳು ಅಲ್ಲಿ ಇಪ್ಪತ್ತಾಯಿತು ಹ್ಞೂ ನೋಡಿ ಐದು ತನ್ಮಾತ್ರೆಗಳು ಐದು ಪಂಚಭೂತಗಳು ಐದು ಜ್ಞಾನೇಂದ್ರಗಳು ಐದು ಕರ್ಮೇಂದ್ರಿಗಳು ಅಲ್ಲಿಗೆ ಇಪ್ಪತ್ತಾಯಿತು ಇಪ್ಪತ್ತ್ನಾಲ್ಕು ಆಗಬೇಕಾದ್ದು ಹ್ಞೂ ಪ್ರಕೃತಿ ಮಹತ್ತು ಆಮೇಲೆ ಗುಣತ್ರಯಗಳು ಹ್ಞೂ ಅದನ್ನು ಒಟ್ಟಿಗೆ ಇಟ್ಕೊಳ್ಳುವ ಪ್ರಕೃತಿ ಮಹತ್ವ ಗುಣತ್ರಯಗಳು ಆಮೇಲೆ ಅಹಂಕಾರತ್ರಯಗಳು ಅಲ್ಲಿಗೆ ನಾಲ್ಕು ಹಾಗೆ ಇಪ್ಪತ್ನಾಲ್ಕು ಒಟ್ಟು ತತ್ವಗಳು ಪ್ರಕೃತಿಯಿಂದ ಮಹತ್ತು ಮಹತ್ತಿನಿಂದ ಗುಣತ್ರಯಗಳು ಆಮೇಲೆ ಅಹಂಕಾರ ತ್ರಯಗಳು ಆಮೇಲೆ ಪಂಚ ಅಲ್ಲಿ ನಾಲ್ಕು ಆಯಿತು ಆಮೇಲೆ ಐದು ಇದು ಶಬ್ದಾದಿ ತನ್ಮಾತ್ರೆಗಳು ಆಮೇಲೆ ಆಕಾಶಾದಿ ಪಂಚಭೂತಗಳು ಹತ್ತು ಐದು ಹಾಗೆ ಐದು ಐದು ಹತ್ತಾಯಿತು ಹತ್ತು ನಾಲ್ಕು ಹದಿನಾಲ್ಕು ಇನ್ನೂ ಹತ್ತು ಇಂದ್ರಿಯಗಳು ಐದು ಜ್ಞಾನೇಂದ್ರ ಐದು ಕರ್ಮೇಂದ್ರ ಹಾಗೆ ಇಪ್ಪತ್ನಾಲ್ಕು ಒಟ್ಟು ಹೀಗೆ ಇಪ್ಪತ್ನಾಲ್ಕು ತತ್ವಗಳು ಉಂಟಾಯಿತು ತತ್ವನಾಮಿತಿ ತತ್ವನಮಿತಿ ಮುಕ್ತಂತೆ ಋಷಿ ಸತ್ತಮ ಜಡಾತ್ಮಕಂಚ ತತ್ಸರ್ವ ಪ್ರಕೃತೇ ಪುರುಷ ವಿನಾ ಎಲೆ ಋಷಿವರ್ಯನೇ ಋಷಿ ಸತ್ತಮನೇ ಋಷಿಶ್ರೇಷ್ಠನೇ ಈ ರೀತಿಯಾಗಿ ತತ್ವಗಳು ಯಾವುವು ಎಂಬುದನ್ನು ತಿಳಿಸಿ ಆಯಿತು ಪುರುಷನೊಬ್ಬನನ್ನು ಪುರುಷಂ ವಿನಾ ಜಡಾತ್ಮಕಂಚ ತತ್ಸರ್ವಂ ಪ್ರಕೃತೇ ಪ್ರಕೃತಿ ಮೊದಲುಗೊಂಡು ಉಳಿದೆಲ್ಲೋ ಕೂಡ ಜಡವೆಂದು ತಿಳಿ ಪುರುಷನು ಇಪ್ಪತ್ತೈದನೇ ತತ್ವ ಇಪ್ಪತ್ನಾಲ್ಕು ತತ್ವಗಳು ಕೂಡ ಜಡ ಅಂತೇಳಿ ತಿಳಿ ಉಳಿದವುಗಳೆಲ್ಲ ಯಾವುದು ಪ್ರಕೃತಿ ಮಹತ್ತು ತ್ರಿಗುಣಗಳು ತ್ರಿವಿಧ ಅಹಂಕಾರಗಳು ಪಂಚತನ್ಮಾತ್ರೆಗಳು ಪಂಚಭೂತಗಳು ಪಂಚಜ್ಞಾನೇಂದ್ರಿಯಗಳು ಪಂಚಕರ್ಮೇಂದ್ರಿಯಗಳು ಇವೆಲ್ಲವ್ ಜಡ ಅಂದರೆ ಪುರುಷ ಅದರೊಳಗೆ ಸಂಚಾರ ಮಾಡಿದರೆ ಮಾತ್ರ ಅಲ್ಲಿ ಚೈತನ್ಯ ಉಂಟಾಗುವಂಥದ್ದು ಪುರುಷ ಭಗವಂತ ಆ ಭಗವಂತನ ಶಕ್ತಿ ಅದರೊಳಗೆ ಸಂಚಾರ ಆದರೆ ಮಾತ್ರ ಈ ತತ್ವಗಳು ಜಾಗೃತವಾಗಿ ಇರ್ತವೆ ಆ ಶರೀರದಿಂದ ಬಿಟ್ಟು ಹೋದಾಗ ಇಂದ್ರಿಯಗಳು ಇಲ್ಲ ಯಾವುದೂ ಇಲ್ಲ ತತ್ತದೇಕೀಕೃತ ತತ್ವ ಚತುರ್ವಿಶತಿ ಸಂಖ್ಯಕ ಶಿವೇಚ್ಛಯಾ ಗೃಹೀತ್ವಾ ಸುಶ್ವಾಪ ಬ್ರಹ್ಮರೂಪಕೇ ಪ್ರಕೃತಿ ಮಹತ್ತು ಗುಣಗಳು ಅಹಂಕಾರ ತನ್ಮಾತ್ರಗಳ ಐದು ಪಂಚಭೂತಗಳೈದು ಜ್ಞಾನೇಂದ್ರಿಯಗಳೈದು ಕರ್ಮೇಂದ್ರಿಯಗಳು ಐದು ಇವೆಲ್ಲ ಒಟ್ಟು ಸೇರಿ ಇಪ್ಪತ್ನಾಲ್ಕು ತತ್ವಗಳು ತತ್ತದು ಏಕೀಕೃತ ತತ್ವ ಚತುರ್ವಿಶತಿ ಸಂಖ್ಯಕ ಶಿವೇಚ್ಛೆಯ ಗೃಹತ್ವಾ ಸಹ ಆ ವಿಷ್ಣು ಶಿವನ ಇಚ್ಛೆಯಿಂದ ಆ ನಾರಾಯಣನ ಇವೆಲ್ಲವನ್ನು ತೆಗೆದುಕೊಂಡು ಇಪ್ಪತ್ನಾಲ್ಕು ತತ್ವಗಳನ್ನು ತೆಗೆದುಕೊಂಡು ಬ್ರಹ್ಮರೂಪಕ್ಕೆ ಬ್ರಹ್ಮರೂಪವಾದ ಆ ನೀರಿನ ಮೇಲೆ ಮಲಗಿದ್ದ ಸುಶ್ವಾಪ ಹ್ಞೂ ಸ್ವಾಪನ ಅಂದರೆ ನಿದ್ದೆ ಮಾಡುವಂಥದ್ದು ಸುಪ್ತಿ ಅಂತ ಹೇಳ್ತೇವೆ ಸುಷುಪ್ತಿ ಅಂತೇಳಿ ನಿದ್ದೆ ಗಾಢ ನಿದ್ದೆ ಸುಶ್ವಾಪ ಅಂಥೇಳಿ ಹ್ಞೂ ಶಯನ ಅಲ್ಲಿ ಮಲಗಿದ್ದ ನಿದ್ದೆ ಮಾಡಿದೆ ಬ್ರಹ್ಮರೂಪವಾದ ನೀರಿನ ಮೇಲೆ ಮಲಗಿದ್ದ ಈ ಎಲ್ಲ ಇಪ್ಪತ್ನಾಲ್ಕು ತತ್ವಗಳನ್ನ ತನ್ನೊಳಗೆ ಇಟ್ಟುಕೊಂಡು ಅದು ಸೃಷ್ಟಿಯಾಗಿ ಆಯಿತು ಅಂತೇಳಿ ಹೇಳಿದ ನಾವು ಇಪ್ಪತ್ನಾಲ್ಕು ತತ್ವಗಳು ಆ ತತ್ವಗಳನ್ನು ತನ್ನೊಳಗೆ ಅಡಕವಾಗಿಸಿ ಅವನು ಆ ಬ್ರಹ್ಮರೂಪವಾದ ಜಲಸಾಗರದಲ್ಲಿ ಮಲಗಿದೆ ಇದೆ ಶ್ರೀ ಶಿವಮಹಾಪುರಾಣೇ ದ್ವಿತೀಯಾಯಾಮ ರುದ್ರ ಸಂಹಿತಾಂ ಪ್ರಳಯಸಾಗರದಲ್ಲಿ ಪ್ರಥಮ ಖಂಡೇ ಸೃಷ್ಟ್ಯುಪಾಖ್ಯಾನೇ ವಿಷ್ಣು ಉತ್ಪತ್ತಿವರ್ಣನೋ ನಾಮ ಷಷ್ಠೋಧ್ಯಾಯ ಇಲ್ಲಿಗೆ ಶ್ರೀ ಶಿವಮಹಾಪುರಾಣದಲ್ಲಿ ಎರಡನೆಯದಾದಂತಹ ರುದ್ರ ಸಂಹಿತೆಯಲ್ಲಿ ಪ್ರಥಮ ಖಂಡವಾದಂತಹ ಸೃಷ್ಟ್ಯುಪಾಖ್ಯಾನದಲ್ಲಿ ವಿಷ್ಣುವಿನ ಉತ್ಪತ್ತಿ ವರ್ಣನ ಎನ್ನುತಕ್ಕಂಥ ಆರನೇ ಅಧ್ಯಾಯವು ಮುಗಿಯಿತು ಮುಂದೆ ಏಳನೇ ಅಧ್ಯಾಯವನ್ನು ಇನ್ನ ನಾಳೆ ನೋಡುವ ಹರೇರಾಮ ಓಂ ತತ್ಸದ ಶಿವಾರ್ಪಣ